भगवत व्याप व्यांधी हे भगवंत व्यापुर पत्रय नोड़े भगवंत रूप स्वीकार पुरुष नामक महातत्व ब्रह्मांडांड भगवं तुम तुम भगवं व्याप ಎಲ್ಲ ಕಡೆ ಇರ್ತಕ್ಕಂತಹ ಭಗವಂತನ ರೂಪ ಅದು ಒಂದು ಕ್ರಮ ಇದೊಂದು ವ್ಯಾಪ್ತಿ ಇನ್ನೊಂದು ವ್ಯಾಪ್ತಿ ಇದೆ ಭಗವಂತ ಅಣು ರೇಣು ತ್ರಿಣ ಕಾಷ್ಟ ಅಂತ ಹೇಳುವ ರೀತಿಯಲ್ಲಿ ಕಣ ಕಣಗಳಲ್ಲಿ ಅಣು ಅಣುಗಳಲ್ಲಿ ಎಲ್ಲ ಕಡೆ ತುಂಬಿದ್ದಾನೆ ಅಂತ ಇದೊಂದು ಕ್ರಮ ಉದಾಹರಣೆಗೆ ದಾಸರು ಎರಡನೇ ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ದಾರೆ ಇದು ಬ್ರಹ್ಮಸೂತ್ರದಲ್ಲಿ ವಿಜಯವ್ಯಾಸ್ತಿಯವರು ಎರಡನೇ ಪಾದದಲ್ಲಿ ವಿವರಿಸುವಂತಹದ್ದು ಒಂದು ಸರ್ವತ್ರ ಪ್ರಸಿದ್ಧ ಉಪದೇಶಾತ್ ಅಂತ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಏತಂ ಅದ್ವರ್ಯ ಮಹಾತ್ಯುಕ್ತೆ ಮೀಮಾಂಸಂತೆ ಬಖಚಾ ಉಕ್ತೇ ಮೀಮಾಂಸಂತೆ ಏತಂ ವನಸ್ಪತಿಶು ಏತಂ ವೋಶತಿಶು ಏತಂ ಚಂದ್ರವಸಿ ಹೀಗೆ ಒಂದೊಂದು ವಸ್ತುವಿನ ಒಳಗೂ ಭಗವಂತ ತುಂಬಿದ್ದಾನೆ ಅಂತ ಇದು ಮತ್ತೊಂದು ರೀತಿಯಾದ ವ್ಯಾಪ್ತಿ ಇಲ್ಲಿದ್ದಾನೆ ಇಲ್ಲಿದ್ದಾನೆ ಈ ಜೀವರಲ್ಲಿದ್ದಾನೆ ಹುಲ್ಲು ಗಡ್ಡಿಯಲ್ಲಿದ್ದಾನೆ ಗಿಡ ಮೂಲಿಕೆಗಳಲ್ಲಿದ್ದಾನೆ ತೆಣದಲ್ಲಿ ಇದ್ದಾನೆ ಧೂಳಿಯಲ್ಲಿದ್ದಾನೆ ಎಲ್ಲ ಕಡೆ ಇದ್ದಾನೆ ಹೀಗೆ ಅಂತ ಇದೊಂದು ಕ್ರಮ ಒಂದು ಒಂದೇ ರೂಪ ಎಲ್ಲ ಕಡೆ ವ್ಯಾಪಿಸುವುದು ಒಂದು ಕ್ರಮ ಮಹತ್ವ ಮಹೀಯನಾಗಿ ಇನ್ನೊಂದು ಅಣುವಿಗಿಂತ ಅನುವಾಗಿ ಎಲ್ಲ ಕಡೆ ವ್ಯಾಪಿಸುವ ಕ್ರಮ ಇದು ಎರಡನೇ ಕ್ರಮ ಮಹತ್ಪರಿಮಾಣವುಳ್ಳವನಾಗಿ ಎಲ್ಲ ಕಡೆ ತುಂಬಿದ ಭಗವಂತ ಅಣುಪರಿಮಾಣದಿಂದ ಅನೋರಣಿಯಾನ್ ಆಗಿ ಒಂದೊಂದು ವಸ್ತುವಿನಲ್ಲಿಯೂ ತುಂಬಿ ಅವನು ತುಂಬದೇ ಇದ್ದ ಜಾಗ ಇಲ್ಲ ಅಂತ ಹೇಳಿ ಎಲ್ಲ ಕಡೆ ನೆಲೆಸಿದ್ದಾನೆ ಇದು ಭಗವಂತನ ಈ ಕ್ರಮವನ್ನು ಬಣ್ಣಿಸುವ ಶ್ಲೋಕ ಎರಡನೇದು ನಮಗೆ ಪ್ರಶ್ನೆ ಸಹಜವಾಗಿದೆ ಅಣೋರಣಿಯಾನ್ ಮಹಾತೋಮಹಿಯಾನ್ ಹೇಗೆ ತು ವಿರುದ್ಧವಾದ ಧರ್ಮ ಅಣು ಆದರೆ ಅವನು ಮಹತ್ವ ಮಹಿಯನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮಹಾತೋಮಯಾನ್ ಆದರೆ ಅವನೋ ರಣಿಯನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ದಾಸರು ಹೇಳಿದ್ರು ನಮ್ಮ ದೇವರು ಮಹತ್ವಮಯ್ಯನಾಗಿದ್ದಾನೆ ಎಲ್ಲ ಆಕಾಶದಲ್ಲಿ ತುಂಬಿದ್ದಾನೆ ಅನೋ ರಣಿಯನ್ ಆಗಿದ್ದಾನೆ ಒಂದೊಂದರಲ್ಲಿಯೂ ತುಂಬಿದ್ದಾನೆ ಒಂದೊಂದರಲ್ಲಿಯೂ ಭಗವಂತ ತುಂಬಿದ್ರಿಂದ ವ್ಯಾಪ್ತ ಎಲ್ಲ ಕಡೆ ತುಂಬಿದ್ರಿಂದ ವ್ಯಾಪ್ತ ಹೀಗೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಈ ಶ್ಲೋಕದಲ್ಲಿ ಎರಡನೇ ಶ್ಲೋಕದಲ್ಲಿ ಒಂದೊಂದು ವಸ್ತುವಿನಲ್ಲಿ ದೇವರು ತುಂಬಿದ ಅದನ್ನು ಎರಡು ವಿಭಾಗ ಮಾಡಿಕೊಂಡರು ಒಂದು ಚೇತನ ಒಂದು ಅಚೇತನ ಅಂತ ಹೀಗೆ ಎರಡು ವಿಭಾಗ ಮಾಡಿಕೊಂಡರು ಚೇತನದಲ್ಲಿ ತುಂಬಿದ್ದಾನೆ ಅಚೇತನದಲ್ಲಿ ತುಂಬಿದ್ದಾನೆ ಅಂತ ಅದು ಮೇಲೆ ಕೆಳಗೆ ಅಂತ ಮತ್ತೆ ಇಬ್ಬಾಗ ಮಾಡಿಕೊಂಡರು ಕೆಳಗೆ ಇದ್ದವ ಮೇಲ್ ಲೋಕದಲ್ಲಿ ಇರುವವ ವಸ್ತುಗಳು ಅಂತ ಹೀಗೆ ವಿಭಾಗ ಮಾಡಿಕೊಂಡ್ರು ಹೀಗೆ ಭಗವಂತ ಚೇತನದಲ್ಲಿದ್ದಾನೆ ಅಚೇತನದಲ್ಲಿದ್ದಾನೆ ಕೆಳಗಿದ್ದ ವಸ್ತುವಿನಲ್ಲಿದ್ದಾನೆ ಮೇಲಿದ್ದ ವಸ್ತುವಿನಲ್ಲಿದ್ದಾನೆ ಇದು ಹೇಗೆ ದಾಸರು ಹೇಳಿದ್ದು ಸ್ತ್ರೀ ನಪುಂಸಕ ಪುರುಷ ಇದು ಚೇತನಾತ್ಮಕವಾದ ಪ್ರಪಂಚವನ್ನು ನಮಗೆ ಹೇಳಿದರು ಭಗವಂತ ಸ್ತ್ರೀಯಲ್ಲಿದ್ದಾನೆ ನಪುಂಸಕದಲ್ಲಿದ್ದಾನೆ ಪುರುಷರಲ್ಲಿದ್ದಾನೆ ಇದು ಚೇತನದಲ್ಲಿ ಭಗವಂತ ಹೇಗೆ ವ್ಯಾಪಿಸಿದ ಆಮೇಲೆ ಭೂ ಸಲೀಲ ಅನಿಲ ಅನಲ ಗಗನ ಐದು ಜಡ ಅದರಲ್ಲಿ ಭಗವಂತ ತುಂಬಿದ್ದಾನೆ ಅಂತ ಹೇಳಿದ್ರು ಇದು ಕೆಳಗಿದ್ದ ವಸ್ತುಗಳಾದರೆ ಮತ್ತೆ ಮೇಲೆ ಅದು ಬಾನು, ಶಶಿ ಮೇಲಿರ್ತಕ್ಕಂತಹ ಪ್ರಕಾಶಮಾನವಾದ ವಸ್ತುಗಳು ಖಗೋಳಕ್ಕೆ ನಮ್ಮನ್ನು ಕರ್ಕೊಂಡು ಆಮೇಲೆ ಗುಣ ಪ್ರಕೃತಿ ನಮಗೆ ಕಾಣದೇ ಇರತಕ್ಕಂತಹ ಪ್ರಪಂಚ ಎಲ್ಲದಕ್ಕೂ ಮೂಲಭೂತವಾದದ್ದು ಎಲ್ಲ ಗುಣತ್ರಯಾತ್ಮಕ ಪ್ರಕೃತಿ ನಯವಾಗಿರತಕ್ಕಂಥದ್ದು ಹೀಗೆ ಗುಣಬದ್ಧವಾದ ಪ್ರಪಂಚಕ್ಕೆ ಸಂಬಂಧಪಟ್ಟ ಗುಣ ಪ್ರಕೃತಿಗಳನ್ನು ಹೇಳಿ ಭಗವಂತ ಎಲ್ಲರಡೂ ಪ್ರವೇಶ ಮಾಡಿದ್ದಾನೆ ಒಂದು ಅಲ್ಲ ಅದಕ್ಕಿಂತ ಬಿಂಬನಾಗಿ ಅದರ ಒಳಗೆ ಪ್ರವೇಶ ಮಾಡಿದ್ದಾನೆ ಅದರಲ್ಲಿ ಮೊದಲು ಹೇಳಿದ್ದು ಚೇತನ ಯಾವುದದು ಸ್ತ್ರೀ ನಪುಂಸಕ ಪುರುಷ ಸ್ತ್ರೀ ಅಂದರೆ ಏನು ನಮ್ಮ ಆಚಾರ್ಯರು ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಸ್ತ್ರೀತ್ವ ಅಂದರೆ ಏನು ಅಲ್ಲದೆ ಮಧ್ವಾಚಾರ್ಯನು ಅಗತ್ಯ ಸ್ತ್ರೀತ್ವ ಅಂದರೆ ಏನು ಚಿಂತನೆ ಮಾಡಿ ಏನಾಗಬೇಕು ಆಗ್ಬೇಕ್ರಿ ದೊಡ್ಡ ಕೆಲಸ ಆಗಬೇಕು ಅದು ವೇದದಲ್ಲಿ ಸ್ತ್ರೀಲಿಂಗ ಶಬ್ದಗಳು ಬರುತ್ತೆ ಅದನ್ನು ಭಗವಂತನಲ್ಲಿ ಸಮನ್ವಯ ಮಾಡಬೇಕು ಸ್ತ್ರೀ ಶಬ್ದಾಶ್ಚ ಭಗವತ್ಯೇವಾ ಅಂತ ಆಚಾರ್ಯರ ಭಾಷ್ಯ ಪ್ರಕೃತಿ ಅಧಿಕಾರದಲ್ಲಿ ಸಮನ್ವಯ ಮಾಡುವಾಗ ಯಾವುದ್ಯಾವುದು ಸ್ತ್ರೀವಾಚಕ ಶಬ್ದಗಳಿವೆ ಅದು ಮೂಲತಃ ದೇವರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಬೇಕಾಯಿತು ಆವಾಗ ಸ್ತ್ರೀಲಿಂಗ ಶಬ್ದಗಳಿಗೆ ಸಮನ್ವಯ ಮಾಡುವುದು ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡು ಸ್ತ್ರೀತ್ವಾ ಅಂದರೆ ಏನು ಅಂತ ಪ್ರಶ್ನೆ ಮಾಡಿಕೊಂಡರು ಸ್ತ್ರೀತ್ವ ಅಂದ್ರೆ ಏನು ಸ್ತ್ರೀ ಧರ್ಮ ಯಾವುದು ಅವರು ಹೇಳಿದರು ಅವ್ಯವಧಾನೆಯೂತಿ ಕರ್ತೃತ್ವ ಸ್ತ್ರೀತ್ವಂ ಪುರುಷ ಸ್ತ್ರೀಯ ದ್ವಾರ ಮಕ್ಕಳನ್ನು ಪಡಿತಾನೆ ಸಾಕ್ಷಾತ್ ಮಕ್ಕಳನ್ನು ಕೊಡಲಿಕ್ಕಾಗುವುದಿಲ್ಲ ಅವರಿಂದ ಸ್ತ್ರೀ ಇನ್ನೊಬ್ಬರಿಂದ ಮಾಧ್ಯಮ ಬೇಡ ಸಾಕ್ಷಾತ್ ಪ್ರಸೂತಿಯನ್ನು ಮಾಡಬಹುದು ಅವ್ಯವಧಾನೆಯ ಮಧ್ಯೆ ವ್ಯವಧಾನ ಇಲ್ಲದೆ ಪ್ರಸೂತಿ ಕರ್ತೃತ್ವವು ಅದು ಸ್ತ್ರೀತ್ವ ಅಂತ ಹಾಗಾದರೆ ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ ಅಪೇಕ್ಷೆ ಇಲ್ಲದೆ ಅಲ್ಲ ಇನ್ನೊಂದು ಮಾಧ್ಯಮ ಇಲ್ಲದೆ ಸ್ತ್ರೀ ಮಗುವನ್ನು ಕೊಡುವವಳು ಸಮಾಜಕ್ಕೆ ವಸ್ತುವನ್ನು ಕೊಡುವವಳು ಅವ್ಯವಧಾನೇನ ಪ್ರಸೂತಿ ಕರ್ತೃತ್ವ ಸಮಾಜಕ್ಕೆ ಕೊಡುವವಳು ಇದು ಯಾರ ಧರ್ಮ ಅಹಂತಪ್ಪು ನಾ ಮಧ್ವಾಚಾರ್ಯರು ವಿಶ್ಲೇಷಣೆ ಮಾಡಿಕೊಂಡರು ಪುರುಷ ಸ್ತ್ರೀಯ ಮೂಲಕ ಪುತ್ರನನ್ನು ಕೊಡ್ತಾನೆ ಸ್ತ್ರೀ ಸಾಕ್ಷಾ ಸಮರ್ಥಳಲ್ಲ ಆ ಮಗು ಎಷ್ಟು ಉದ್ದ ಎಷ್ಟು ಆಗಲ್ಲ ಎಷ್ಟು ದಪ್ಪ ಕೈ ಹೇಗಿದೆ ಮುಖ ಹೇಗಿದೆ ನಿತ್ಯಾದಿಯ ಚಿಂತೆ ಗೊತ್ತಿಲ್ಲ ಅವಳಿಗೆ ಆದ್ರಿಂದ ಅವಳೇನ್ ಮಾಡ್ತಾಳೆ ದೇವರೇ ಆ ಮಗು ಚೆನ್ನಾಗಿರಲಿ ಕಾಲು ಚೆನ್ನಾಗಿರ್ಲಿ ಮೂಗು ಚೆನ್ನಾಗಿರಬೇಕು ಕಣ್ಣು ಎಲ್ರಿಗೂ ಕಾಣುವಂತಹದ್ದು ಕಿವಿ ಅಂತೂ ಸರಿ ಇಲ್ಲದಿದ್ರೆ ಬಹಳ ಕಷ್ಟ ಮಾತಾಡಲಿಕ್ಕೆ ಅದ್ದು ಬೇಕು ಎಲ್ಲ ಕೈ ಕಾಲು ಹೊಟ್ಟೆ ಎಲ್ಲ ದೇವರ ಪ್ರಾರ್ಥನೆ ಮಾಡ್ತಾಳೆ ದೇವರ ಅನುಗ್ರಹ ಮಾಡ್ತಾರೆ ಒಳ್ಳೆಯ ಮಗು ಬಂತು ಹಾಗಾದರೆ ಸ್ತ್ರೀ ಸಾಕ್ಷಾತ್ ಪ್ರಸೂತಿ ಕರ್ತರೆ ಅಲ್ಲ ಭಗವಂತನ ದ್ವಾರ ಅದು ಭಗವಂತ ಒಳಗೆ ಕೂತು ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಒಳಗೆ ಗರ್ಭದಲ್ಲಿರುವಾಗ ರಕ್ಷಣೆ ಮಾಡಿದ ದೇವರು ಹೊರಗಿನಿಂದಲೂ ರಕ್ಷಣೆ ಮಾಡ್ತಾರೆ ಒಳಗೆ ಭಗವಂತ ಎಷ್ಟು ರಕ್ಷಣೆ ಕೊಟ್ಟಿದ್ದಾನೆ ಅಂತಂದ್ರೆ ನಮ್ಮಲ್ಲಿ ಅಂತ ಒಂದು ಪ್ರಯೋಗಶಾಲೆ ಇನ್ನೂ ತಯಾರಾಗಲಿಲ್ಲ ಅಷ್ಟು ಒಳಗೆ ಎಷ್ಟು ಶಿಖರ್ಡ್ ಬೇಕು ಏರ್ ಕಂಡೀಷನ್ ಕೋಣೆ ಬೇಕು ಎಲ್ಲ ಒಳಗಿಂದ ತಯಾರು ಮಾಡಿಕೊಟ್ಟಿದ್ದಾನೆ ಒಳಗೆ ಅಷ್ಟು ಮಗುವನ್ನು ರಕ್ಷಣೆ ಮಾಡ್ತಾನೆ ತಾಯಿಗೆ ಏನು ಫೀಸ್ ತಗೊಳ್ಳದೆ ನಮ್ಮ ದೇವರು ಒಳ್ಳೆ ರಕ್ಷಣೆ ಮಾಡ್ತಾನೆ ಹಾಗಾದರೆ ಸ್ತ್ರೀ ಯಾರು ದೇವರ ಅಥವಾ ನಮ್ಮ ತಾಯಿಯ ದೇವರು ಹೊರತು ತಾಯಿಯಲ್ಲ ಯಾಕೆಂದರೆ ಆ ಮಗುವನ್ನು ಕೊಟ್ಟಂತಹದ್ದು ಅದು ನಮ್ಮ ದೇವರು ದೇವರು ರಕ್ಷಣೆ ಮಾಡಿ ಒಂಬತ್ತು ತಿಂಗಳಾದ ಮೇಲೆ ಬಿಟ್ಟುಕೊಟ್ರೆ ನಮಗೆ ಇದ್ರೆ ಇಲ್ಲ ಅದರಿಂದ ಅವ್ಯವಧಾನ ಸೂತಿ ಕರ್ತೃತ್ವ ತಾಯಿಗೆ ದೇವರು ಬೇಕು ಗಂಡತ್ತಿಗೆ ತಂದೆಗೆ ತಾಯಿ ತಾಯಿಗೆ ದೇವರು ದೇವರ ಮೂಲಕ ನಮಗೆ ಸಿಗುವಂತಹ ವಸ್ತು ಅದರಿಂದ ಸ್ತ್ರೀತ್ವ ಅಂದರೆ ಅವ್ಯವಧಾನೆಯ ಪ್ರಸೂತಿ ಕರ್ತೃತ್ವ ಇನ್ನೊಬ್ಬರ ಮಾಧ್ಯಮ ಇಲ್ಲದೆ ಮಗುವನ್ನು ಚೇತನವನ್ನು ಅರಳತಕ್ಕ ವಿಕಸನಶೀಲವಾದ ಬುದ್ಧಿಯುಕ್ತವಾದ ಚೇತನವನ್ನು ಕೊಡುವಂತಹದ್ದು ಅದು ಭಗವಂತ ಅವನ ಕೊಡುಗೆ ಇದು ದೊಡ್ಡ ಕೊಡುಗೆ ಅಸಾಧಾರಣ ಕೊಡುಗೆ ಒಂದು ಮಗುವನ್ನು ಒಂಬತ್ತು ತಿಂಗಳು ಇಟ್ಟುಕೊಳ್ಳುವುದು ಇದು ದೊಡ್ಡ ವಿಜ್ಞಾನ ಇದು ಸೈನ್ಸ್ ಅದು ಹೊರಗೆ ಬಂದ ಮೇಲೆ ಅದು ದಿನದಿನಿಂದ ಬೆಳೆಯುವಂತಹದ್ದು ಅದಕ್ಕಿಂತ ದೊಡ್ಡ ವಿಜ್ಞಾನ ಇದನ್ನು ನೆನೆಸಿಕೊಂಡ್ರೆ ಆಶ್ಚರ್ಯ ಆಗುತ್ತೆ ಬಹುಚಿತ್ರ ಜಗತ್ ಬಹುದಾಕರನಾಥ್ ಭಗವಂತನ ವಿಚಿತ್ರ ಶಕ್ತಿ ಎಷ್ಟಿದೆ ಒಂದು ಸಾಕು ಅದಕ್ಕೆ ದಾಸರು ಹೇಳಿದ್ದು ಪಿಂಡಾಂಡದ ಹರಿಯ ಕಾಣದೆ ನಿರ್ಗತಿಕರಾದರು ಅಂತ ದಾಸರು ಹೇಳ್ತಾರೆ ಇದು ಸುಲಭ ಮಾಧ್ಯಮ ಇದು ಭಗವಂತನನ್ನು ಕಾಣಲಿಕ್ಕೆ ಅದಕ್ಕೆ ದಾಸರು ಸ್ತ್ರೀ ಎಂಬ ಶಬ್ದವನ್ನು ಮೊದಲು ಹಾಕಿದರು ಯಾಕೆ ಅಂತಂದ್ರೆ ನಿಜವಾಗಿ ಚೇತನ ಪ್ರಪಂಚ ಒಂದು ಪ್ರಪಂಚಕ್ಕೆ ಕೊಟ್ಟದ್ದು ಅದು ದೇವರು ಆಮೇಲೆ ನಪುಂಸಕ ನಪುಂಸಕ ಅಂತಂದ್ರೆ ಇದು ನಪುಂಸಕ ಅಂದರೆ ಆಚಾರ್ಯರ್ಥ ಹೇಳಿದ್ದಾರೆ ಪುಂ ದೋಷರಹಿತತ್ವ ನಪುಂಸಕ ಪುರುಷನ ದೋಷ ಇಲ್ಲ ಪುರುಷನಿಗೆ ದೋಷ ಇದೆ ನಪುಂಸಕನಿಗೆ ಆ ದೋಷ ಇಲ್ಲ ಆದ್ದರಿಂದ ಒಂದು ದೋಷ ಇಲ್ಲ ಪುರುಷನಲ್ಲಿರಬಹುದಾದ ಬೇರೆ ದೋಷಗಳಿರಲಿ ಈ ದೋಷ ಇಲ್ಲ ಆದ್ರಿಂದ ನಪುಂಸಕ ದೋಷ ಇಲ್ಲದೇ ಇರುವಿಕೆ ಮುಖ್ಯತಃ ದೇವರಿಗೆ ಸಂಬಂಧಪಟ್ಟದ್ದು ದೋ ನಾರಾಯಣಂಗುಣ ಸರ್ವೈ ಉದೀರ್ಣಂ ದೋಷವರ್ಜಿತಂ ಆಚಾರ್ಯರು ಭಗವಂತನನ್ನು ಯಾವಾಗ ಸ್ತೋತ್ರ ಮಾಡ್ತಾರೆ ಅವಾಗೆಲ್ಲ ದೋಷವರ್ಜಿತತ್ವವನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ ವ್ಯಾಸರಾಜರಂತೂ ಚಂದ್ರಿಕಾ ಪ್ರಾರಂಭ ಮಾಡುವಾಗ ಅಸ್ಪೃಷ್ಟ ದೋಷಗಂದಾಯ ಪ್ರಾರಂಭ ಮಾಡುವುದೇ ಅಲ್ಲಿಂದ ಯಾರಿಗೆ ದೋಷ ಇಲ್ಲ ಅವರು ದೇವರು ಅಂತ ಮತ್ತೆ ಗುಣ ಪರಿಪೂರ್ಣ ಹೀಗಾಗಿ ದೋಷರ ಹಿತತ್ವ ಅದು ನಪುಂಸಕನ ಧರ್ಮ ಅದು ಅಲ್ಲ ಅದು ಭಗವಂತನ ಧರ್ಮ ಹಾಗಾಗಿ ಅದು ಮುಖ್ಯವಾದ ಗುಣ ಅದನ್ನು ಅನಂತರ ಹೇಳಿದರು ಆಮೇಲೆ ಪುರುಷ ಪುರುಷರ ಒಳಗೆ ಭಗವಂತ ತುಂಬಿದ್ದಾನೆ ಪುರುಷ ಅಂದರೆ ಅದಕ್ಕೆ ಬೇರೆ ಬೇರೆ ಮುಖಗಳಿವೆ ಪುರುಷ ಅಂದರೆ ಪೌರುಷ ಉಳ್ಳವ ಪುರುಷ ಪೌರುಷ ಅದು ಹೆಣ್ಮಕ್ಕಳಿಗೂ ಇರ್ಬೋದು ಪುರುಷರಿಗೂ ಇರ್ಬೋದು ಪೌರುಷ ಇಂದ ಪುರುಷ ಆದ್ದರಿಂದ ಸ್ತ್ರೀ ಪುರುಷ ಪುರುಷ ಪುರುಷ ಹೀಗೆ ವಿಭಾಗ ಮಾಡಿಕೊಳ್ಳಬಹುದು ಸ್ತ್ರೀಯರಲ್ಲಿಯೂ ಪೌರುಷ ಬಂದಾಗ ಸ್ತ್ರೀ ಪುರುಷರವರು ಪುರುಷದಲ್ಲಿ ಪೌರುಷ ಬಂದಾಗ ಪುರುಷ ಪೌರುಷ ಪೌರುಷ ಅಂತಂದರೆ ನಿರೀತನಾಗಿ ಕಾರ್ಯ ಸಾಧನೆಯನ್ನು ಮಾಡುವುದು ಪೌರುಷ ಇನ್ನೊಬ್ಬರಿಗೆ ಪಾಪದವರಿಗೆ ಕೆನ್ನೆ ಹೊಡೆಯುವುದು ಪಾ ಅಲ್ಲ ಹಿಡಿದ ಕೆಲಸವನ್ನು ಬಿಡದೆ ಇರುವಂತಹದ್ದು ಪೌರುಷ ಆರಬ್ಧ ಅಂತಗಾಮಿತ್ವ ಇದೇ ವೀರ್ಯ ಇದೇ ಪೌರುಷ ಅಂತಂದರೆ ಪ್ರಾಯಶಃ ಇದು ಗಂಡಸರಲ್ಲಿ ಹೆಚ್ಚಿರ್ತದೆ ಕೆಲಸ ಪ್ರಾರಂಭ ಮಾಡಿದರೆ ಅವರ ಮೇಲೆ ಜವಾಬ್ದಾರಿ ಬಿದ್ದಿರ್ತದೆ ಅದು ಮಾಡಿಕೊಂಡು ಬರಬೇಕು ಅಂತ ಹಾಗಾಗಿ ಪೌರುಷದಿಂದ ಬರೆಯುತ್ತಾರೆ ಹೆಣ್ಮಕ್ಕಳು ಆರಂಭದ ಆರಂಭಿಸಿದ ಕೆಲಸ ಯಾವುದೋ ತಾಪತ್ರಯಗಳಿಂದ ಬಿಡ್ತಾರೆ ಹಾಗಾಗಿ ಪ್ರತ್ಯೇಕೀಕರಿಸಿದರು ಮಧ್ವಾಚಾರ್ಯರು ಹೇಳಿದರು ಹೆಣ್ಮಕ್ಕಳನ್ನು ಪುರುಷ ಅಂತ ಕರೀತಾರೆ ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡುವಾಗ ಈ ವಿವರಣೆಯನ್ನು ಕೊಟ್ಟಿದ್ದಾರೆ ಪುರುಷ ಅಂತ ಏನು ಇನ್ನೊಂದು ವಿವರಣೆ ಕೊಟ್ಟರು ಆಚಾರ್ಯರು ಪುರಿ ಶೇತೇತಿ ಪುರುಷ ಶರೀರದಲ್ಲಿ ಇರುವವ ಗಂಡಸರು ಹೇಗೆ ಶರೀರದಲ್ಲಿ ಇರುವವರು ಹೆಂಗಸರು ಶರೀರದಲ್ಲಿ ಇರುವವರು ದಾಸರು ಹೇಳ್ತಾರೆ ಪುರುಷ ಸ್ತ್ರೀಯರು ಅಲ್ಲ ಗಂಡಸರೂ ಅಲ್ಲ ಮತ್ಯಾರು ಭಗವಂತನೇ ಅವರು ಪುರುಷ ಯಾಕೆ ಅಂತಂದರೆ ಶರೀರದಲ್ಲಿ ಇರುವುದು ನಾವು ಶರೀರದಲ್ಲಿ ಇದ್ದೇವೆ ಇದ್ದದ್ದು ಗೊತ್ತಿಲ್ಲ ಶರೀರದಲ್ಲಿ ಇದ್ದೇವೆ ಅಂತಲೇ ಗೊತ್ತಿಲ್ಲ ನಮಗೆ ಆಲೋಚನೆ ಮಾಡಬೇಕು ತುಂಬ ಆಲೋಚನೆ ಮಾಡಿದ ಮೇಲೆ ನಾನು ಎಲ್ಲಿದ್ದೇನೆ ನೀವು ಕೇಳಿ ಯಾರತ್ರ ಆದರೆ ಕೇಳಿ ನೀವು ಎಲ್ಲಿದ್ದೀರಿ ನಾವು ಬರ್ಕತ್ವರ ರಾಘವೇಂದ್ರ ಮಠದಲ್ಲಿ ಅಲ್ಲ ಅಲ್ಲ ಅಂತ ಹೇಳಲಿಕ್ಕೆ ಹೊರಟದ್ದು ನನ್ನ ಪರಿಚಯ ನನಗಿಲ್ಲ ನಾನು ಎಂಬ ಜೀವ ಇರುವುದು ಈ ಶರೀರದಲ್ಲಿ ಈ ಜೀವ ಇದ್ದಾನೆ ಇದು ಬಾಡಿಗೆ ಮನೆಯಲ್ಲಿ ಇರ್ತಾನೆ ಇದು ಗೊತ್ತಿಲ್ಲ ನಮಗೆ ಯಾಕೆಂದರೆ ನಾವು ಎಲ್ಲಿ ನಾವು ಅಂದರೆ ನಮ್ಮನ್ನು ಪರಿಚಯ ಮಾಡಿಸಿಕೊಂಡ ಕ್ರಮನೇ ಬೇರೆ ಆದ್ರಿಂದ ಶರೀರದಲ್ಲಿ ಇರುವವ ಯಾರು ಅಂತಂದರೆ ಭಗವಂತ ಪುರಿ ಶೇತೆ ಆರಾಮವಾಗಿರುವವ ಒಂದು ಪುರುಷ ಶೇತೆಯಂದರೆ ಮಲಗಿರಬೇಕು ಮಲಗುವುದಂದ್ರೆ ಆರಾಮವಾಗಿರುವುದು ಅಂತ ಅರ್ಥ ಯಾರು ಆರಾಮವಾಗಿರ್ತಾರೆ ಒಂದಿವಸ ದಿವಸ ಒಂದಿವಸ ಒಂದು ದಿವಸ ಶೀತ ಒಂದು ನೆಗಡಿ ಅದನ್ನು ಮತ್ತೆ ನೆಗಾಡೋದು ಹೀಗೆ ಎಲ್ಲ ಒಂದಲ್ಲ ಒಂದು ರೀತಿಯಾದಂತಹ ವಾತ ಪಿತ್ತ ಕಫ ಇವತ್ತೇನ್ರಿ ಸ್ವಲ್ಪ ವಾತ ಸರಿಯಿಲ್ಲ ಇವತ್ತೇನ್ರಿ ಇವತ್ತು ಪಿತ್ತಾಗಿದೆ ಇವತ್ತೇನು ಕಫ ಜಾಸ್ತಿಯಾಗಿದೆ ಮೂರೇ ಇರುದು ಇದೇನು ತಪ್ಪು ಏನಲ್ಲ ಇದು ಒಂದೇ ರೀತಿಯಾದರೆ ಪ್ರಳಯಕಾಲ ಅಂತ ಅರ್ಥ ಸ್ವಲ್ಪ ಹೆಚ್ಚು ಕಡಿಮೆ ಆಗಬೇಕು ಪುರಿ ಶರೀರದಲ್ಲಿ ಆರಾಮವಾಗಿ ಶೇತೆ ಮಲಗಿಕೊಂಡು ಆನಂದಮಯನಾಗಿರುವವ ಭಗವಂತ ಒಬ್ಬ ಅದರಿಂದ ಪುರುಷ ಪುರುಷರ ಒಳಗೆ ಇರುವವ ಭಗವಂತ ನಿಜವಾದ ಪುರುಷ ಸ್ತ್ರೀ ನಪುಂಸಕ ಪುರುಷ ಈ ಮೂರರ ಭಗವಂತ ಹೇಗೆ ವ್ಯಾಪಿಸಿದ್ದಾನೆ ಅವ್ಯವಧಾನಿಯನ ಪ್ರಸೂತಿಕರ್ತರಾಗಿ ಹೆಣ್ಮಕ್ಕಳ ಜೊತೆ ಒಳಗೆ ಪುಂ ದೋಷ ರೈತನಾಗಿ ನಪುಂಸಕರ ಒಳಗೆ ಆನಂದಮಯನಾಗಿ ಇದ್ದು ಪುರುಷರ ವ್ಯಾಪಿಸಿದ ಭಗವಂತನ ಈ ಮೂರು ರೂಪ ಚೇತನ ಪ್ರಪಂಚದಲ್ಲಿ ಭಗವಂತನ ವ್ಯಾಪ್ತಿಯನ್ನು ಬಣ್ಣಿಸಿದರು ಅದರ ಮೇಲೆ ಭೂ ಸಲೀಲ ಅನಿಲ ಅನಲ ಗಗನ ಆ ಶಬ್ದ ದಾಸರಿಗೆ ಹೇಗೆ ಸಿಗುತ್ತೆ ನೋಡಿ ಪಂಚಭೂತಗಳು ಕನ್ನಿಗೆ ಕಾಣಿಸ್ತಕ್ಕಂಥ ಪ್ರಪಂಚ ಅದು ಐದು ಇದೆ ಈ ಐದೂ ಕೂಡ ಮುಖ್ಯವಾಗಿರತಕ್ಕಂಥದ್ದು ಐದು ಇಲ್ಲದೆ ಈ ಶರೀರ ಇಲ್ಲ ಈ ಬ್ರಹ್ಮಾಂಡ ಇಲ್ಲ ಪಿಂಡಾಂಡ ಬ್ರಹ್ಮಾಂಡ ಎರಡರಲ್ಲಿಯೂ ಪಂಚಭೂತಾತ್ಮಕವಾದ ಶರೀರ ಪಂಚಭೂತಾತ್ಮಕವಾದ ಈ ಬ್ರಹ್ಮಾಂಡ ಎಲ್ಲ ಐದು ಐದು ತುಂಬಿದೆ ಭೂ ಅದು ಮೊದಲನೇದು ಭೂಮಿ ಭೂಮಿ ಶಬ್ದನೇ ಭೂ ಅಂತದ ಕೇಸರು ಭೂ ಅಂದರೆ ಏನದು ಭಾವಯತೀತಿ ಭೂ ಅಂತ ವ್ಯಾಹೃತಿಗೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ಹೇಳ್ತಾರೆ ಭೂ ಭುವ ಸ್ವಹ ಅಂತ ಮೂರು ವ್ಯಾಹೃತಿ ಅದರಲ್ಲಿ ಭೂಹು ಅಂತ ಒಂದು ಮಂತ್ರ ಆ ಮಂತ್ರಕ್ಕೆ ವ್ಯಾಖ್ಯಾನ ಏನು ಭಾವಯತಿ ಜಗತ್ ಉತ್ಪಾದಯತಿ ಇತಿ ಭೂ ಭೂ ಅಂದರೆ ಬೇಕಾದನ್ನು ಸೃಷ್ಟಿ ಮಾಡಿ ಕೊಡುವವ ಅದಕ್ಕೆ ಭೂ ಅಂತ ಪರಮಾತ್ಮನಿಗೆ ಹೆಸರು ನಮ್ಮ ಭೂಮಿಗೆ ಭೂಮ ಯಾಕೆ ಹೆಸರು ಅದಕ್ಕೋಸ್ಕರನೇ ಬರೀ ಶರೀರ ಮಾತ್ರ ಇರಲಿಕ್ಕೆ ಜಾಗ ಕೊಟ್ಟದ್ದಷ್ಟೇ ಅಲ್ಲ ಆ ಶರೀರಕ್ಕೆ ತಿನ್ನಲಿಕ್ಕೆ ಬೇಕಾದ್ದೆಲ್ಲ ಅವರು ಕೊಡಬೇಕು ಭೂಮಿ ಕೊಟ್ರೆ ನಾವು ಬದುಕು ಆದ್ದರಿಂದ ನಮ್ಮನ್ನು ತಿನ್ನಿಸುವವಳು ಭೂಮಿ ಆದ್ದರಿಂದ ಅವಳು ಭೂಮಿ ಹಾಗಿದ್ರೆ ಭೂಮಿಯ ಧರ್ಮ ಎಲ್ಲವನ್ನೂ ಕೊಡದಕ್ಕಂಥದ್ದು ಅದು ಭೂಮಿಯ ಧರ್ಮ ಅದು ಯಾರಲ್ಲಿರುವುದು ಮುಖ್ಯವಾಗಿ ಜಡಭೂಮಿಯಲ್ಲಿ ಅಲ್ಲ ಜಡಭೂಮಿಯ ಚೇತನ ಭೂಮಿ ಮಹಾಲಕ್ಷ್ಮಿ ಕೊನೆಗೆ ಭಗವಂತ ಅವನೇ ಎಲ್ಲವನ್ನು ಸೃಷ್ಟಿ ಮಾಡುವವ ಭಾವಯತಿ ನಿರ್ಮಾಣ ಮಾಡುವವ ಕೆಲವು ಶರೀರಗಳಿವೆ ಕೆಲವುದರಲ್ಲಿ ಕೆಲವು ಜಾಸ್ತಿ ಇರ್ತದೆ ಈ ಪಾರ್ಥಿವ ಶರೀರದಲ್ಲಿ ಮಣ್ಣಿನ ಭಾಗ ಪೃಥ್ವಿಯ ಭಾಗ ಜಾಸ್ತಿ ಇರ್ತದೆ ಜಲೀಯ ಶರೀರ ನೀರಲ್ಲಿರತಕ್ಕಂತಹ ಶರೀರ ಜೀವರಾಶಿಗಳಿರ್ತಾರೆ ಅದರಲ್ಲಿ ನೀರಿನ ಭಾಗ ಜಾಸ್ತಿ ಇರ್ತದೆ ಆದಿತ್ಯ ಲೋಕದಲ್ಲಿರ್ತಾರೆ ಅಲ್ಲಿ ತೇಜೋ ಭಾಗ ಅಧಿಕವಾಗಿ ಇರ್ತದೆ ಹೀಗೆ ಒಂದೊಂದರಲ್ಲಿ ಒಂದೊಂದು ಭಾಗ ಜಾಸ್ತಿ ಇದರಲ್ಲಿ ಮಣ್ಣಿನ ಭಾಗ ಜಾಸ್ತಿ ಇರುವಂತಹದ್ದು ಆದ್ದರಿಂದ ಈ ನಾವು ಭೂ ಎಂಬಂತಹ ಗುಣ ನಮ್ಮಲ್ಲಿ ಜಾಸ್ತಿ ಇದೆ ಭೂಭಾಗ ಜಾಸ್ತಿ ಇರುವಂತಹದ್ದು ಇನ್ನು ಉಳಿದದ್ದು ಇದೆ ಐದು ಬಾ ಭೂತಗಳು ಸೇರಲೇಬೇಕು ಒಂದು ಜಾಸ್ತಿ ಇದೆ ಉಳಿದದ್ದು ನಾಲ್ಕು ಕರವೇ ಪ್ರಮಾಣದಲ್ಲಿ ಇದೆ ಆದ್ದರಿಂದ ಭಗವಂತನ ಗುಣವನ್ನು ಚಿಂತನೆ ಮಾಡಲಿಕ್ಕೆ ನಮಗೆ ಸುಲಭ ಎಲ್ಲಾ ಭೂಮಿಯಲ್ಲಿದ್ದಾನೆ ನಮ್ಮ ದೇವರು ಈ ಭೂಮಿಯಲ್ಲಿಯೂ ನಮ್ಮ ದೇವರಿದ್ದಾನೆ ಈ ಭೂಮಿಯಲ್ಲಿಯೂ ಹಾಕಿದ್ದನ್ನು ಬೆಳೆಸುವವ ಆದ್ರಿಂದ ಯಥೇದವೇ ದೀತ್ ಅಥವಾ ಭೂಮಿಗೆ ಒಂದು ಇಷ್ಟು ಹತ್ತು ಭತ್ತವನ್ನು ಹಾಕಿದ್ರೆ ಸಾವಿರ ಭತ್ತ ನಮಗೆ ವಾಪಸ್ ಬರುತ್ತೆ ಒಂದು ನೂರು ಸಾಸಿವೆ ಕಾಳು ಹಾಕಿದ್ರೆ ಸಾವಿರ ಸಾಸಿವೆ ನಮಗೆ ಸಿಗುತ್ತೆ ಈ ಭೂಮಿಯಲ್ಲಿಯೂ ಕೂಡ ಈ ಶರೀರದಲ್ಲಿಯೂ ಕೂಡ ನಾವು ಪುಣ್ಯದ ಸಾಧನೆಯನ್ನು ಮಾಡಿದರೆ ಅದಕ್ಕೆ ಅನಂತ ಫಲವಾಗಿ ದೇವರು ನಮಗೆ ಕೊಡ್ತಾನೆ ಕೊಡತಕ್ಕಂತಹ ದೇವರು ಈ ಭೂಮಿಯಲ್ಲಿ ಇದ್ದಾನೆ ಭೂಮಿಯಲ್ಲಿ ಪ್ರವೇಶ ಮಾಡಿಕೊಂಡಿದ್ದಾನೆ ಹಾಗೆ ಬ್ರಹ್ಮಾಂಡದಲ್ಲಿಯೂ ಭೂಮಿಯೊಳಗೆ ತುಂಬಿದ್ದಾನೆ ಪಿಂಡಾಂಡದ ಒಳಗೂ ಭೂಮಿಯಲ್ಲಿ ತುಂಬಿದ್ದಾನೆ ಯಾಕೆಂದ್ರೆ ಬೇಕಾದನ್ನು ಕೊಡ್ಲಿಕ್ಕೋಸ್ಕರ ಅಂತ ಆಮೇಲೆ ಭೂ ಸಲೀಲ ಅಂತ ಸಲೀಲ ಅಂದರೆ ನೀರು ನೀರಿನ ಕೆಲಸ ಏನು ಒಂದಕ್ಕೊಂದು ಕೊಂಡಿ ಸೇರಿಸುವಂತಹದು ನೀರಿನ ಕೆಲಸ ಒಂದೊಂದು ಬೇರೆ ಬೇರೆ ಬೇರೆ ಬೇರೆ ಆಗಿದ್ರೆ ಅದನ್ನು ನೀರು ಹಿಡ್ಕೊಂಡ್ರೆ ಒಟ್ಟಿಗೆ ಸೇರಿಸಲಿಕ್ಕಾಗುತ್ತೆ ನಮ್ಗೆ ಗೊತ್ತು ನಾವು ಕೃಷ್ಣಾಷ್ಟಮಿ ಬಂದರೆ ಚಕ್ಕಲಿ ಉಂಡೆ ಎಲ್ಲ ಕಟ್ಟಬೇಕು ಉಂಡೆ ಕಟ್ಟಬೇಕಾಗಿದ್ದರೆ ಒಂದು ಪಕ್ಕದಲ್ಲಿ ನೀರಿಟ್ಟುಕೊಳ್ತೇವೆ ಉಂಡೆ ಕಟ್ತೇವೆ ಅಂದರೆ ಅದು ಬೇರೆ ಬೇರೆ ಆಗಿರ್ತಕ್ಕಂತಹ ಕಣ ಅದನ್ನು ಒಟ್ಟು ಸೇರಿಸಬೇಕಾದರೆ ಅದಕ್ಕೆ ನೀರೋ ಎಣ್ಣೆನೋ ತುಪ್ಪನೋ ಮೊದಲು ತುಪ್ಪದಿಂದ ಪ್ರಾರಂಭ ಆಗುತ್ತೆ ಮತ್ತೆ ಎಣ್ಣೆಗೆ ಬರುತ್ತೆ ನೀರಲ್ಲಿ ನಿಂತು ಹೋಗುತ್ತೆ ಹೀಗೆ ನೀರು ಹಿಡಿದು ಉಂಡೆ ಕಟ್ಟಿಸ್ತೇವೆ ಅದೇನದು ಚೂರ್ಣಾದಿ ಪಿಂಡಿ ಭಾವ ಹೇತು ಚೂರ್ಣಗಳು ಪಿಂಡ ಭಾವವನ್ನು ಹೊಂದಬೇಕಾದರೆ ಒಂದು ಮುದ್ದೆ ಒಂದು ಉಂಡೆ ಆಗಬೇಕಾಗಿದ್ರೆ ಅದೇ ನೀರು ನೀರಿನ ಕೆಲಸ ಒಂದೊಂದೊಂದನ್ನು ಸೇರಿಸುವಂತಹ ಈ ಮಣ್ಣಿನ ಭಾಗ ಶರೀರದಲ್ಲಿದೆ ಒಂದಕ್ಕೊಂದು ಕೊಂಡಿಯಾಗಿ ನಿಂತಿದೆ ಅದು ಯಾಕೆ ದಿಡ್ಡಿನ ಭಾಗ ಅಲ್ಲಿದೆ ನೀರಿನ ಭಾಗ ಅಲ್ಲಿದೆ ನೀರಿನ ಭಾಗ ಕಡಿಮೆ ಆಯಿತು ಒಂದೊಂದೇ ಭಾಗದಲ್ಲಿ ಸಂಧಿವಾತ ಅಂತ ಹೇಳ್ತಾರೆ ಇಷ್ಟೇ ಅಲ್ಲ ನೀರಿನ ಅಂಶ ಕಡಿಮೆ ಆಯಿತು ಸಾಮರ್ಥ್ಯ ಕಡಿಮೆ ಆವಾಗ ಇಂತಹ ರೋಗಗಳೆಲ್ಲ ಪ್ರಾರಂಭ ಆಗುತ್ತೆ ಅದು ಯಾಕೆ ನೀರಿನಲ್ಲಿ ಆ ಒಂದೊಂದೊಂದು ಸೇರಿಸುವ ಭಗವಂತ ತುಂಬಿದ್ದಾರೆಂತೆ ಆದ್ದರಿಂದ ಒಂದೊಂದು ನಿಂತುಕೊಂಡಿದೆ ಭಗವಂತ ತನ್ನ ಶಕ್ತಿಯನ್ನು ಹಿಂದೆ ಮತ್ತೆ ಉಂಡೆಪ್ಪುಡಿಬಿಡಿಯಾಗಿ ಬಿಡುತ್ತೆ ಅಷ್ಟೆ ಒಟ್ಟಿಗಾಗಲಿಕ್ಕೆ ಕಾರಣ ನೀರಿನಲ್ಲಿ ಸನ್ನಿಹಿತನಾದ ನೀರು ಎಂಬ ಶಬ್ದವಾಚ್ಯನಾದ ಭಗವಂತ ಅಲ್ಲಿ ತುಂಬಿದ್ರಿಂದ ಹಾಗೆ ಈ ಪಾರ್ಥಿವ ಶರೀರದಲ್ಲಿ ಜಲಭಾಗನೂ ಇದೆ ಜಲಭಾಗದಿಂದ ಭಗವಂತ ಒಂದೊಂದೊಂದನ್ನು ಸೇರಿಸುತ್ತಾರೆ ಯದಿವ್ಯಾಸ್ತಿಯವರು ಬಹಳ ಚಮತ್ಕಾರವಾಗಿ ಹೇಳುತ್ತಾರೆ ಅದನ್ನು ವಾದಿರಾಜರು ವಿವರಿಸಿದ್ದಾರೆ ವೃದ್ಧಿಶ್ಲಾಸಂ ಅಂತ ಒಂದು ಸೂತ್ರ ಇದು ಸಾಧನಾಧ್ಯಾಯದಲ್ಲಿ ಬ್ರಹ್ಮಸೂತ್ರ ನಮ್ಮ ಸೂತ್ರ ಅಲ್ಲ ನಮ್ಮ ಹರಿಕತಾಪತ ಸಾರ ಪಾಠ ನನಗೆ ಗೊತ್ತಿದೆ ನೆನಪಿಗೋಸ್ಕರ ಹೇಳ್ತಾ ಇದ್ದೇನೆ ಅದು ಅಲ್ಲಿ ಏನು ಹೇಳ್ತಾರೆ ಅಂತಂದರೆ ಈ ಭಕ್ತಿ ಎಂಬಂತಹ ಶಬ್ದವನ್ನು ವಿಶ್ಲೇಷಣೆ ಮಾಡ್ತಾರೆ ಭಕ್ತಿ ಅಂದರೆ ಎಂತದು ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡುವಾಗ ಭಕ್ತಿ ಅಂತಂದ್ರೆ ಅದು ಹೇಳಲಿಕ್ಕೆ ನಮ್ಮ ಮಾಡ್ಲಿಕ್ಕೆ ಹೊತ್ತುಂಟ್ರಿ ಹೇಳಲಿಕ್ಕಾಗುದಿಲ್ಲ ಅಂತ ಭಕ್ತಿ ಅಂತ ಹೇಳುವಾಗ ಅಲ್ಲಿ ನೀರು ಅಂತ ಹೇಳ್ತಾರೆ ನೀರು ಅಂದರೆ ಎಂತದು ನೀರಲ್ಲಿ ಸ್ನೇಹ ಇದೆ ಅಂತ ಹೇಳ್ತಾರೆ ಅಂದರೆ ನಮ್ದು ಭಕ್ತಿ ಅಂದರೆ ಏನು ಅದು ನೀರು ನೀರು ಅಂದ್ರೆ ಏನು ಅದು ಸ್ನೇಹ ಅಂದರೆ ಸ್ನೇಹವನ್ನು ಬೇರ್ಪಡಿಸಲಿಕ್ಕೆ ಆಗುದಿಲ್ಲ ಗುಣವನ್ನು ನೀರಿನ ಸಹಜ ಧರ್ಮ ನೀರಿನಲ್ಲಿ ಸ್ನೇಹ ಹೇಗೆ ಸಹಜ ಧರ್ಮನೋ ದೇವರಲ್ಲಿ ಭಕ್ತಿ ಸಹಜ ಧರ್ಮ ಆಗಬೇಕು ಅದು ಬಂದ ಧರ್ಮ ಆಗಬಾರದು ಆಗಂತುಕ ಆಗಬಾರದು ಕೃತ್ರಿಮ ಆಗಬಾರದು ಹೇಗೆ ನಾವು ಮಕ್ಕಳಲ್ಲಿ ಪ್ರೀತಿ ಸಹಜವಾಗಿ ಮಾಡ್ತೇವೆ ಪಕ್ಕದ ಮನೆಯಲ್ಲಿ ಪ್ರೀತಿ ಹಾಗೆ ದೇವರಲ್ಲಿ ಸಹಜವಾದ ಪ್ರೀತಿ ಬೇಕು ಕೃತ್ರಿಮ ಆಗಬಾರದು ಅದಕ್ಕೆ ಭಕ್ತಿ ಅಂತ ಕರೀತಾರೆ ಹೀಗೆ ಭಕ್ತಿಯನ್ನು ಹೇಳುವಾಗ ಅಲ್ಲಿ ನೀರನ್ನು ಯಜವ್ಯಾಸ್ತಿಯವರು ಹೇಳಿದ್ದಾರೆ ಅದನ್ನು ನಾವು ನೆನಪಿಸಿಕೊಂಡ್ರೆ ನೀರಲ್ಲಿರತಕ್ಕಂತಹ ಗುಣ ಸ್ನೇಹ ಅಂತ ಸ್ನೇಹ ಏನು ಜಿಡ್ಡು ಅಂಟಿಕೊಳ್ಳುವುದು ಅಂಟಿಸುವಂತದ್ದು ಯಾವುದನ್ನು ಅಂಟಿಸಬೇಕು ಲೋಕದಲ್ಲಿದ್ದ ಧೂಳೀಕಣವನ್ನು ಉಪಯೋಗ ಇಲ್ಲ ಯಾವುದನ್ನು ಅಂಟಿಸಬೇಕು ಈ ಜೀವನನ್ನು ದೇವರನ್ನು ಅಂಟಿಸಬೇಕು ಅಂಟಿಸಬೇಕಾಗಿದ್ದರೆ ನೀರು ಬೇಕು ಅದಕ್ಕೆ ಏನೋ ದಾರ ಕೊಡಬೇಕಾದ್ರೆ ನೀರು ಕೊಡಿ ಹೋಮ ಕೃಷ್ಣಾರ್ಪಣೆ ಬಿಡಬೇಕಾದ್ರೆ ನೀರು ಬೇಕು ಸಂಕಲ್ಪ ಮಾಡಬೇಕಾದ್ರೆ ನೀರು ಬೇಕು ಎಲ್ಲದಕ್ಕೂ ನೀರು ನೀರು ನೀರು ಯಾಕೆ ನೀರು ಅಂದರೆ ಅದು ಅಂಟಿಸಿಕೊಳ್ಳಲಿಕ್ಕೋಸ್ಕರ ನಾವು ಅಂಟಿಸಿಕೊಳ್ಳೋದ್ರಲ್ಲಿ ಕಡಿಮೆನೂ ಅಲ್ಲ ಯಾವುದರಿಂದ ಅಂಟಿಸಿಕೊಳ್ಳಬೇಕು ಅಂಟಿಸಿಕೊಳ್ಳೋದಿಲ್ಲ ಯಾರಿಂದ ಅಂಟಿಸೋ ಪಕ್ಕದ ಮನೆಯ ಒಳಗೆ ಹೊರಗೆ ಎಲ್ಲದರಿಂದ ಅಂಟಿಸಿಕೊಳ್ತೇವೆ ಆದರೆ ಒಳಗಿದ್ದ ಭಗವಂತನಿಂದ ಅಂಟಿಸಿಕೊಳ್ತಾ ಇಲ್ಲ ಇದು ನಮಗೆ ಮುಖ್ಯವಾಗಿ ಬೇಕಾದ್ದು ಅದು ಆಚಾರ್ಯರು ಹೇಳಿದ್ದು ಆದರಾದರೆ ವಿವರಣೆ ಮಾಡಿದ್ದು ಒಳಗಿನಿಂದ ಭಗವಂತನಿಂದ ಅಂಟಿಸಿಕೊಳ್ಳಬೇಕು ಅಂಟಿಸಿಕೊಳ್ಳುವ ಶಕ್ತಿ ಅದು ಭಗವಂತನಲ್ಲಿದೆ ಅದೇ ಹೇಳಿದರೂ ಸಲೀಲ ನೀರಿನಲ್ಲಿರತಕ್ಕಂತಹ ಭಗವಂತನ ರೂಪ ನೀರಿನ ಭಗವಂತ ಸಲೀಲ ನಾಮಕನಾಗಿ ಅಂಟಿಸ್ತಾನೆ ಈ ಭೌತಿಕ ದೇಹವನ್ನು ಅಂಟಿಸ್ತಾನೆ ಎಲ್ಲವನ್ನೂ ಪ್ರಪಂಚದ ಧೂಳೀಕರಣಗಳನ್ನು ಅಂಟಿಸ್ತಾನೆ ಮರ ಎಲ್ಲವನ್ನೂ ಅಂಟಿಸ್ತಾನೆ ನಮಗೆ ಅದೆಲ್ಲ ಬೇಕಾದ್ದು ಭಗವಂತನ ಅಂಟು ನಂಟು ಗಂಟು ಅದೆಲ್ಲ ನಮಗೆ ಬೇಕಾದ್ದು ಅದನ್ನು ಬೆಳೆಸಿಕೊಳ್ಳಬೇಕು ಅದಕ್ಕೆ ನೀರಿನ ಒಳಗಿದ್ದ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು ಭಗವಂತ ನೀರಿನಲ್ಲಿ ವ್ಯಾಪಿಸಿಕೊಂಡಿದ್ದಾನೆ ಭೂ ಸಲೀಲ ಅನಿಲ ಬೇಕೇ ಬೇಕು ಅನಿಲ ಅದರ ಕ್ರಮ ಏನು ಅದು ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅನಿಲ ಒಳಗೂ ಬೇಕು ಅವನು ಹೊರಗಿನಿಂದ ಒಳಗೆ ಬರ್ತಾನೆ ಭಾರಿ ಖುಷಿಯಾಯಿತು ಒಳಗಿಂದ ಹೊರಗೆ ಹೋಗ್ತಾನೆ ಅವನು ಖುಷಿಯೇ ನಮ್ಮ ದೃಷ್ಟಿಯಲ್ಲಿ ಒಳಗೆ ಹೋಗ್ತಕ್ಕ ಗಾಳಿ ಸ್ವಚ್ಛ ಹೊರಗೆ ಬರತಕ್ಕ ಗಾಳಿ ಕಶ್ಮನ ಅಲ್ವಾ ಅಲ್ಲ ಅಂತ ಹೇಳಿದ್ರು ಹೊರಗೆ ಬರತಕ್ಕಂತಹ ಗಾಳಿ ಭಾರೀ ಸ್ವಚ್ಛ ನಮಗಲ್ಲ ಮರಗಳಿಗೆ ಗಿಡಗಳಿಗೆ ಅಂತ ಅದೇ ಬೇಕು ಅವುಗಳಿಗೆ ಅವುಗಳು ಬಿಟ್ಟ ಗಾಳಿ ಅದು ಕಶ್ಮನ ಅವುಗಳಿಗೆ ನಮಗಲ್ಲ ನಮಗಂತೂ ಸ್ವಚ್ಛವಾದ ಗಾಳಿ ಆದರೆ ಅನಿಲ ಒಳಗೂ ಇರ್ತಾನೆ ಹೊರಗೂ ಇರ್ತಾನೆ ಒಳಗೂ ಸ್ವಚ್ಛ ಹೊರಗೂ ಸ್ವಚ್ಛ ಆದರೆ ನಮ್ಮ ಬಾಲಿಗೆ ಮಾತ್ರ ಯಾವಾಗ ಸ್ವಚ್ಛ ಯಾವಾಗ ಅಸ್ವಚ್ಛ ಗೊತ್ತಿಲ್ಲ ನಮ್ಮನ್ನು ಸ್ವಚ್ಛ ಮಾಡಬೇಕ್ರಿ ಬೇಕು ಅವರೇ ಬೇಕು ಅವ್ರಿಂದ ನಾವು ಸ್ವಚ್ಛ ಆಗುವುದಿಲ್ಲ ಏನರೇ ಇವತ್ತು ಪ್ರಕೃತಿ ಸರಿ ಇಲ್ಲ ತಲೆ ಸರಿಯಿಲ್ಲ ಯಾಕೆ ಗಾಳಿದೇವರು ಸರಿ ಕೆಲಸ ಮಾಡಲಿಲ್ಲ ಅಪಾನ ನಾಮಕನಾಗಿ ವಾಯುದೇವರು ಕೆಲಸ ಮಾಡದೆ ಹೋದರೆ ಸ್ವಚ್ಛ ಆಗುವುದಿಲ್ಲ ಎಂಥದ್ದು ಆಗುವುದಿಲ್ಲ ಆದ್ದರಿಂದ ಸ್ವಚ್ಛ ಮಾಡಬೇಕಾದ್ರೆ ಬೇಕು ಒಳಗೆ ಶುದ್ಧ ಮಾಡಬೇಕಾದ್ರೆ ಬೇಕು ಮತ್ತೆ ಏನ್ರಿ ಇವತ್ತು ಇವತ್ತು ಅಜೀರ್ಣ ಯಾಕೆ ಅಜೀರ್ಣ ಇವತ್ತು ಬೆಂಕಿ ಉರಿದಿಲ್ಲ ಒಳಗೆ ಯಾಕೆ ಗಾಳಿದೇವರು ಗಾಳಿ ಹಾಕಲಿಲ್ಲ ಮತ್ತೆ ಗಾಳಿದೇವರು ಬೇಕು ಅದೆಲ್ಲ ಬೇಕು ಒಳಗಿನ ಬೆಂಕಿ ಆ ಮಾಂದ್ಯ ಅಗ್ನಿ ಮಾಂದ್ಯ ಅದನ್ನು ಪರಿಹಾರ ಮಾಡಿ ಅಂದರೆ ಗಾಳಿ ಹಾಕಿ ಅಗ್ನಿ ಮಾಂದ್ಯ ಪರಿಹಾರ ಮಾಡಿ ಅಗ್ನಿ ಚುರುಕಾಯ್ತಂದ್ರೆ ನಾಳೆಗಲ್ಲ ನಾಳೆ ಏಕಾದಶಿ ನಾಡದಿಗೆ ತಯಾರಿಕೆ ಇದು ವಾಯುದೇವರು ಮಾಡತಕ್ಕಂತಹ ಕೆಲಸ ಅದು ಅನಿಲ ಅನಿಲನಿಗೆ ನಿಲಯನ ಇಲ್ಲ ಅಂತ ಹೇಳಿದ್ರು ಮನೆ ಇಲ್ಲ ಅಂತ ಎಂತಹ ಆತ್ಮೀಯ ಬಂದು ನೋಡಿ ಗಾಂಧಿಯವರಿಗೆ ಒಂದು ಮನೆ ಕಟ್ಟಿಕೊಡ್ಲಿಕ್ಕೆ ಸಾಧ್ಯನಾ ನೀಲ ನೀಲ ನಿಲ್ ಅವನಿಗೆ ಮನೇಲಿ ನೆಲೆಯೇ ಇಲ್ಲ ನೆಲೆ ಇಲ್ಲದಿದ್ದವ ನೆಲೆ ಇದ್ರೆ ನಮಗೆ ನೆಲೆಯಿಲ್ಲ ಆದ್ದರಿಂದ ಅವನು ಎಲ್ಲ ಕಡೆ ತಿರುಗಾಡುವವ ಅನಿಲ ಎಲ್ಲಿಯೂ ಮನೆ ಇಲ್ಲದೆ ಇರತಕ್ಕಂಥವಾ ಅರ್ಥಾತ್ ಎಲ್ಲ ಕಡೆ ತಿರುಗುವವ ಎಲ್ಲರಿಗೂ ಮನೆ ಮಾಡಿಕೊಡುವವ ಎಲ್ಲರನ್ನು ಬದುಕಿಸುವಂತಹ ಶಕ್ತಿ ಇದು ಅನಿಲ ಈ ಗಾಳಿ ಒಳಗೆ ಹೊರಗೆ ಬೀಸುತ್ತದೆ ಶ್ವಾಸೋಚ್ವಾಸ ಮಾಡಿಸ್ತದೆ ಪ್ರಾಣಾಪಾರಾದಿ ರೂಪದಿಂದ ಒಳಗಿನ ಪಿಂಡಾಂಡದಲ್ಲಿ ಭಾರೀ ವ್ಯಾಪಾರಗಳು ಹೊರಗೂ ಅಷ್ಟೇ ವ್ಯಾಪಾರಗಳು ಬೀಸುವುದರ ಮೂಲಕ ಅಂತ ಒಂದಿವಸ ಗಾಳಿ ಬರಲಿಲ್ಲ ಫ್ಯಾನ್ ತಿರುಗಲಿಲ್ಲ ಅಯ್ಯೋ ಕೈಯೇ ತಿರುಗ್ತದೆ ಕೊನೆಗೆ ಕೈ ತಿರುಗುದಿಲ್ಲ ನಾಲೆಗೆ ತಿರುಗಲಿಕ್ಕೆ ಶುರು ಆಗುತ್ತೆ ಅವರಲಿಲ್ಲ ಇವ ಬರಲಿಲ್ಲ ಬಯಲಕ್ಕೆ ಪ್ರಾರಂಭ ಆಯ್ತು ಗಾಳಿ ತಿರುಗಿಲ್ಲ ಹೊರಗೆ ಅಂತಂದ್ರೆ ನಮ್ಮದು ಜೀವನ ತಕ್ಷಣನೇ ತಿರುಗಲ್ಲ ಆದ್ರಿಂದ ಅನಿಲ ಮುಖ್ಯವಾಗಿ ಬೇಕಾದವ ಅದು ಯಾರು ಅನಿಲ ಜಡ ಗಾಳಿ ಅಲ್ಲ ಅದರೊಳಗಿದ್ದ ಮುಖ್ಯಪ್ರಾಣದೇವರು ಅದರೊಳಗಿದ್ದ ಭಗವಂತ ಅವನು ಅನಿಲ ಅನಿಲ ನಾಗಿ ಅಂತರ್ ಎಲ್ಲ ಕಡೆ ಭಗವಂತ ತುಂಬಿದ್ದಾನೆ ಅನಿಲದ ಶಕ್ತಿ ಆದಾಯ ಮಾಡಿದವ ಅದು ಭಗವಂತ ಭಗವಂತ ಕೊಟ್ಟ ಶಕ್ತಿಯಿಂದ ಮುಖ್ಯಪ್ರಾಣದೇವರು ಅವನ ಭೃತ್ಯರು ಎಲ್ಲ ಈ ಪಿಂಡಾಂಡದಲ್ಲಿ ಬ್ರಹ್ಮಾಂಡದಲ್ಲಿ ತಮ್ಮ ಬಾರಿನ ಕರ್ತವ್ಯವನ್ನು ಮಾಡುತ್ತಾರೆ